ಸಂ ಗೋ ಬಿಂದು ರಾಯರು ಒಂದು ದಿನ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ಬಿಂದೂರಾಯರು ನನ್ನ ಮನೆಗೆ ದಯ ನಾನು ಕೇಳಿದೆ ಯಾವಾಗ ಬಂದಿರಿ ಬೆಳಿಗ್ಗೆ ಚಿತ್ರದುರ್ಗದಿಂದ ಹೊರಟು ಹನ್ನೊಂದು ಗಂಟೆಗೆ ಬಂದೆ ತಮ್ಮನ ಮನೆಯಲ್ಲಿ ಸ್ನಾನ ಭೋಜನ ತೀರಿಸಿಕೊಂಡು ತಮ್ಮನ್ನು ನೋಡಲು ಬಂದೆ ನನಗೆ ಈ ಹೊತ್ತು ತೊಂಬತ್ತೆರಡಾಯಿತು ಆ ಮಾತು ತಮ್ಮಲ್ಲಿ ಹೇಳಬೇಕೆನಿಸಿತು ಹೇಗೆ ಬಂದಿರಿ ಗಾಡಿಯಲ್ಲೋ ಕಾಲುಗಳ ಕಡೆ ಕೈ ತೋರಿಸಿ ಇದು ಇರುವಾಗ ಗಾಡಿ ಕೊಂಜ ಹೊತ್ತು ಸ್ವಂತ ವಿಷಯಗಳನ್ನು ಕುರಿತು ಮಾತನಾಡಿದೆವು ಬಳಿಕ ಹೊರಟರು ನಾನು ಕೇಳಿದೆ ಈಗ ಇಲ್ಲಿಗೆ ಚಾಮರಾಜಪೇಟೆಯಲ್ಲಿ ಕೆಲ ಮಂದಿ ಹಳೆಯ ಸ್ನೇಹಿತರನ್ನು ನೋಡಬೇಕು ತುಂಬಾ ಬಿಸಿಲಾಗಿದೆಯಲ್ಲ ಗಾಡಿ ತರಿಸಲೇ ಚಾಮರಾಜಪೇಟೆಗೆ ಗಾಡಿ ಏಕೆ ಹತ್ತಿರವೇ ಇದೆ ಅದೇ ನನಗಾದ ಕಡೆಯ ಸರ್ಯ ದರ್ಶನ ಆ ದಿವಸ ಅವರ ಮುಖದಲ್ಲಿ ಕಾಣುತ್ತಿದ್ದ ತೇಜಸ್ಸನ್ನು ಅವರ ದೇಹದಲ್ಲಿ ಕಾಣುತ್ತಿದ್ದ ದಾಡ್ಡ್ಯವನ್ನು ನೋಡಿದವರಿಗೆ ಅವರ ಅವಸಾನ ಅಷ್ಟು ಸಮೀಪದಲ್ಲಿದೆ ಎಂದು ಅನಿಸುತ್ತಿರಲಿಲ್ಲ ಚಿಟಿಕ್ಕಿನ ಅಂಗಡಿಯ ಗೋಷ್ಠಿ ಬಿಂದೂರಾಯರಿಗೆ ನನ್ನ ಪರಿಚಯ ಎಷ್ಟು ಹಳೆಯದೋ ನನಗೆ ಅವರ ಪರಿಚಯ ಅದಕ್ಕಿಂತ ಹಳೆಯದು ಆಗ ನಾನು ಅವರನ್ನು ದೂರದಿಂದ ನೋಡಿ ಮನಸ್ಸಿನೊಳಗೆ ಅತಿಶಯವಾಗಿ ಮೆಚ್ಚಿಕೊಳ್ಳುತ್ತಿದ್ದೆ ಸಾವಿರದ ಒಂಬೈನೂರ ಹತ್ತು ಹನ್ನೊಂದರ ಸುಮಾರು ಬೆಂಗಳೂರು ಚಿಕ್ಕಪೇಟೆಯ ಅಹಮದ್ ಬಿಲ್ಡಿಂಗ್ ಬಿಲ್ಡಿಂಗ್ಸ್ ಕಟ್ಟಡದ ಪಶ್ಚಿಮದಲ್ಲಿ ಒಂದು ಓಣಿ ಆ ಓಣಿಯನ್ನು ಬಿಟ್ಟರೆ ಮೊದಲನೆಯ ಅಂಗಡಿ ಸೀತಾರಾಮಯ್ಯನವರದು ಅದರಲ್ಲಿ ಗಾಜಿನ ಸಾಮಾನು ಸೋಪು ಕ್ಷೌರದ ಸಾಮಗ್ರಿ ಹೊಲಿಗೆ ದಾರ ಕಸೂತಿ ಕಸೂತಿಯ ದಾರ ಬಗೆ ಬಗೆಯ ಸೂಜಿಗಳು ಚಿತ್ರಪಟಗಳಿಗೆ ಹಾಕುವ ಚೌಕಟುಗಳು ಇತ್ಯಾದಿ ಸಾಮಾನುಗಳು ವ್ಯಾಪಾರ ನಡೆಯುತ್ತಿತ್ತು ಅಂತ ಅಂಗಡಿಗಳನ್ನು ಚಿಟಿಕಿನಿ ಅಂಗಡಿಗಳು ಎಂದು ಕರೆಯುತ್ತಿದ್ದರು ನಾನು ಹೇಳುತ್ತಿರುವ ಕಾಲದಲ್ಲಿ ಅಂತ ಅಂಗಡಿಗಳು ಚಿಕ್ಕಪೇಟೆಯಲ್ಲಿ ಎಂಟು ಹತ್ತು ಇದ್ದವು ಸೀತಾರಾಮಯ್ಯನವರ ಅಂಗಡಿಯಲ್ಲಿ ಪ್ರತಿದಿನವೂ ಸಂಜೆ ಐದುವರೆಯಿಂದ ಆರುವರೆವರೆಗೆ ಒಂದು ಮಿತ್ರಗೋಷ್ಠಿ ಸೇರುತ್ತಿತ್ತು ಅಲ್ಲಿ ಬರುತ್ತಿದ್ದವರೆಲ್ಲ ಸರ್ಕಾರದ ಬೇರೆ ಬೇರೆ ಕಚೇರಿಗಳಲ್ಲಿ ಉದ್ಯೋಗಸ್ಥರಾಗಿದ್ದವರು ಅವರಲ್ಲಿ ಕೆಲವರನ್ನು ಸ್ಮರಿಸಿಕೊಳ್ಳಬೇಕು ಬಿ ವೆಂಕಟಕೃಷ್ಣಪ್ಪ ಆರ್ ವೆಂಕಟರಾಮಯ್ಯ ಇನ್ಸ್ಪೆಕ್ಟರ್ ಚೌಡಯ್ಯ ಎಸ್ಎನ್ ಹನುಮಂತರಾವ್ ಎಸ್ಎನ್ ಶ್ರೀನಿವಾಸರಾವ್ ಎಚ್ ನಾಗೇಶ್ ರಾವ್ ಶ್ಯಾಮಾರ್ ಎಸ್ಜಿಬಿಂದೂರಾವ್ ಇವರೆಲ್ಲರೂ ಸಂಗೀತ ಸಾಹಿತ್ಯ ಪ್ರೇಮಿಗಳು ಅವರ ಪೈಕಿ ನನಗೆ ಹೆಚ್ಚು ಬಳಕೆ ಇದ್ದವರು ವೆಂಕಟಕೃಷ್ಣಪ್ಪನವರು ಅವರ ವಿಷಯವೂ ಬರೆಯಲರ್ಹವಾದದ್ದು ಬಿ ವೆಂಕಟಕೃಷ್ಣಪ್ಪನವರು ವೆಂಕಟ ಕೃಷ್ಣಪ್ಪನವರು ಎಕ್ಸೈಸ್ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು ಮೈಸೂರಿನ ಮಹಾರಾಜ ಕಾಲೇಜಿನ ಹಾಸ್ಟೆಲ್ನಲ್ಲಿ ಅವರಿಗೂ ನನಗೂ ಪ್ರಥಮ ಪರಿಚಯ ಅವರು ಸೀನಿಯರ್ ಬಿಎ ಕ್ಲಾಸ್ನಲ್ಲಿದ್ದರು ನಾನು ಫೋರ್ತ್ ಫಾರಂನಲ್ಲಿದ್ದೆ ಅವರ ಕೊಠಡಿಯ ಸಂಗಾತಿ ಮಧ್ವಾಚಾರ್ಯರೆಂಬುವರು ಮದನಪಲ್ಲಿಯ ಕಡೆಯವರು ನನ್ನ ಕೊಟ್ಟಡಿಯ ಪಕದಲ್ಲಿಯೇ ಅವರ ಕೊಟ್ಟಡಿ. ಹೀಗೆ ಬಳಕೆ ಬೆಳೆಯಿತು ವೆಂಕಟಕೃಷ್ಣಪ್ಪನವರು ಮಧ್ವಾಚಾರ್ಯರು ಆಗ ಆಕಾರದಲ್ಲಿ ಗಿಡ್ಡು ಮಧ್ವಾಚಾರ್ಯರು ದಪ್ಪವಾಗಿಯೂ ಇದ್ದರು ನಾನು ತೆಲುಗು ಮಾತನಾಡುತ್ತಿದ್ದುದರಿಂದ ಅವರಿಗೆ ನನ್ನಲ್ಲಿ ಹೆಚ್ಚು ಅಭಿಮಾನ ಆ ಕಾಲದಲ್ಲಿ ಆ ಹಾಸ್ಟೆಲ್ನಲ್ಲಿ ಒಂದು ವಿದ್ಯಾರ್ಥಿ ಸಂಘವಿತ್ತು ನಾನು ಅದಕ್ಕೆ ಕಾರ್ಯದರ್ಶಿ ಆಗಾಗ ವಿದ್ವಾಂಸರಿಂದ ಉಪನ್ಯಾಸಗಳನ್ನು ಏರ್ಪಡಿಸುತ್ತಿದ್ದುದುಂಟು ಒಂದು ಸಾರಿಯ ಉಪನ್ಯಾಸವನ್ನು ಸೀನಿಯರ್ ಆ ಎಫ್ಎ ಕ್ಲಾಸ್ನಲ್ಲಿದ್ದ ಅಪ್ಪಾಜಿರಾಯರೆಂಬವರು ಮಾಡಿದರು ಆ ದಿನದ ಅಧ್ಯಕ್ಷರು ವಾರ್ಡನರ್ ಬಿ ದಾಸಪ್ಪನವರು ಉಪನ್ಯಾಸದ ವಿಷಯ ಸೆನೋಫನ್ ಎಂಬಾತ ಬರೆದಿರುವ ಸಾಕ್ರಿಟಿಸ್ ಗುರುವಿನ ಜ್ಞಾಪಕಗಳು ಎಂಬ ಗ್ರಂಥ ಉಪನ್ಯಾಸ ಮುಗಿದ ಮೇಲೆ ನಾನು ವಂದನಾರ್ಪಣೆಯ ಭಾಷಣ ಮಾಡಿದೆ ಸಭಿಕರು ಇನ್ನು ಸಭಾ ಮಂದಿರದಲ್ಲಿದ್ದಾಗಲೇ ಮಧ್ವಾಚಾರ್ಯರು ಓಡಿಬಂದು ನನ್ನನ್ನು ಎರಡು ಕೈಗಳಿಂದಲೂ ಮೇಲೆ ಕೆತ್ತಿ ಹಿಡಿದರು ಆಗ ವೆಂಕಟ ಕೃಷ್ಣಪ್ಪನವರು ಅಲ್ಲಿದ್ದರು ಹೀಗೆ ಪ್ರಾರಂಭವಾಯಿತು ವೆಂಕಟಕೃಷ್ಣಪ್ಪನವರಿಗೆ ನನ್ನ ವಿಷಯದಲ್ಲಿ ಮಮತೆ ಪುಸ್ತಕ ಪ್ರಸಕ್ತ ಕಾಲದಲ್ಲಿ ಬೆಂಗಳೂರಿನಲ್ಲಿ ಸೆಕ್ರೆಟರಿಯೇಟ್ ನಲ್ನಲ್ಲೋ ಕಮಿಷನರ್ ಆಫೀಸ್ನಲ್ಲೋ ಒಂದು ಜವಾಬ್ದಾರಿಯ ಹುದ್ದೆಯಲ್ಲಿದ್ದರು ಬಿಡುವು ಮಾಡಿಕೊಂಡು ಸಂಗೀತ ಸಾಹಿತ್ಯ ವ್ಯಾಸಂಗವನ್ನು ನಡೆಸುತ್ತಿದ್ದರು ಅವರು ಸಂಕೇತಿಗಳು ಸಂಕೇತಿ ಜನಾಂಗಕ್ಕೆ ಸಂಗೀತವು ಕುಲವಿದೆಯೆಂದು ಅವರು ಹೇಳಿಕೊಳ್ಳುವುದುಂಟು ವೆಂಕಟಕೃಷ್ಣಪ್ಪನವರಿಗೆ ಸಂಗೀತ ಶಾಸ್ತ್ರದ ಪರಿಶ್ರಮ ಚೆನ್ನಾಗಿತ್ತು ಅವರು ಹಾರ್ಮೋನಿಯಂ ಸ್ವಯಂ ಮೋದಿನಿ ಎಂಬ ಗ್ರಂಥವನ್ನು ಇನ್ನೂ ಒಂದೆರಡು ಗೀತ ಸಂಕಲಗಳನ್ನು ಬರೆದು ಪ್ರಕಟಿಸಿದರು ಹಾಸ್ಯಪ್ರಿಯತೆ ಕನ್ನಡ ಸಾಹಿತ್ಯದಲ್ಲಿಯೂ ಅವರು ಕೆಲಸ ಮಾಡಿದ್ದಾರೆ ಸರ್ ವಾಲ್ಟರ್ ಕಾಟ್ ಕವಿಯ ಬ್ಲಾಕ್ ಗಾಫ್ ಎಂಬ ಕಾದಂಬರಿಯನ್ನು ಅವರು ಶ್ಯಾಮ ಕುಬ್ಜಾ ಎಂಬ ಹೆಸರಿನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ವೆಂಕಟ ಕೃಷ್ಣಪ್ಪನವರು ನಾನು ಒಂದು ವಾರದಲ್ಲಿ ಮೂರು ನಾಲ್ಕು ದಿವಸವಾದರೂ ಚಿಕ್ಕಪೇಟೆಯಲ್ಲಿ ಸೇರುತ್ತಿದ್ದೆವು ಒಂದು ದಿನ ಸಂಜೆ ಅವರು ನಾನು ಸೀತಾರಾಮಯ್ಯನವರ ಶಾಪಿನ ನಡೆದು ಹೋಗುತ್ತಿದ್ದೆವು ದಾರಿಯಲ್ಲಿ ನಮ್ಮ ಎಡಗಡೆಯ ಶ್ರೇಣಿಯಲ್ಲಿ ರಾವ್ ಬಹದ್ದೂರ್ ಬಿಕೆ ಗರಡಾಚಾರ್ಯರ ಸಿಟಿ ಮಾರ್ಟ್ ಆ ಅಂಗಡಿಯಲ್ಲಿ ಸರಕಾರಿ ಅಧಿಕಾರಸ್ಥರು ಕೆಲ ಲಾಯರುಗಳು ಆ ಪೆನ್ಷನ್ದಾರರು ಸಂಜೆ ಹರಟೆಗಾಗಿ ಸೇರುವುದು ಪದ್ದತಿ ಆ ದಿನ ಆ ಗೋಷ್ಠಿಯೊಳಗಿನ ಯಾರೋ ಒಬ್ಬರು ನನ್ನ ಹೆಸರನ್ನು ಗಟ್ಟಿಯಾಗಿ ಹೇಳಿ ಏನಪ್ಪೋ ಇನ್ನು ಬರಲಿಲ್ಲ ಎಂದು ಕೂಗಿ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಅಲ್ಲಾಡಿಸಿದರು ನನಗೆ ಅದರ ಅರ್ಥ ಹೊಳೆಯಲಿಲ್ಲ ವೆಂಕಟ ಕೃಷ್ಣಪ್ಪನವರು ಆ ಕೂಡಲೇ ಅಲ್ಲಿ ನಿಂತು ತಾವು ಎರಡು ಕೈಗಳನ್ನು ಅಲ್ಲಾಡಿಸುತ್ತಾ ರೂಪಾಯಿ ಬರಲಿಲ್ಲಪ್ಪೋ ರೂಪಾಯಿ ಬರಲಿಲ್ಲ ಎಂದರು ನಾನು ವೆಪ್ಪಾಗಿಯದೇನೆಂದು ಕೇಳಿದೆ ವೆಂಕಟ ಕೃಷ್ಣಪ್ಪನವರು ವಿವರಿಸಿದರು ನಿನ್ನ ರಂಗಾಚಾರ್ಲು ಪುಸ್ತಕದ ಪ್ರತಿಗಳನ್ನು ದಿವಾನ್ ಆನಂದರಾಯರು ತಮಗೆ ಬೇಕಾದವರಿಗೆ ಒಂದೊಂದು ಪ್ರತಿ ಕಳಿಸಿದ್ದಾರೆ ಅದನ್ನು ಈ ಮನುಷ್ಯ ನೋಡಿ ನೀನು ಎಲ್ಲರಿಗೂ ಉಚಿತವಾಗಿ ಕೊಡುತ್ತಿದ್ದಿ ಎಂದು ತಪ್ಪು ತಿಳಿದುಕೊಂಡು ಹೀಗೆ ಆಡಿದರು ನಾನು ಅದಕ್ಕೆ ಹೇಳಿದೆ ಬೆಲೆ ಒಂದು ರೂಪಾಯಿ ಕೊಟ್ಟರೆ ಪುಸ್ತಕ ದೊರೆತಿತ್ತೆಂದು ಹೀಗೆ ಹೇಳಿ ನನ್ನ ಕಡೆ ತಿರುಗಿ ಬೆಪ್ಪೆ ಇದಕ್ಕೆಲ್ಲಾ ಮುಳುಗಿ ಹೋಗಿ ಬಿಟ್ಟು ಪುಸ್ತಕ ಕೊಡಬೇಡ ನೀನು ಖಂಡಿತ ಹಾಗೆ ಮಾಡಕೂಡದು ಎಂದು ನಿನ್ನಿಂದ ನನ್ನಿಂದ ಭಾಷೆ ತೆಗೆದುಕೊಂಡರು ವೆಂಕಟ ತುಂಬಾ ಸಾತ್ವಿಕರು ಹಾಸ್ಯಶೀಲರು ಉದಾರಿಗಳು ಮೇಲೆ ಹೇಳಿದ ಆರ್ ವೆಂಕಟರಾಮಯ್ಯನವರು ವೆಂಕಟ ಸ್ವಜನ ವೆಂಕಟಕೃಷ್ಣಪ್ಪನವರದು ಬಾಯಿ ಹಾಡಿಕೆ ವೆಂಕಟರಾಮಯ್ಯನವರದು ಪಿಟೀಲು ವೆಂಕಟರಾಮಯ್ಯನವರು ಕೋಆಪರೇಟಿವ್ ಇಲಾಖೆಯಲ್ಲಿದ್ದರು ಒಳ್ಳೆಯ ಆಳು ಟಿವಿಯಿಂದ ಪೋಷಕ ಹಾಕಿಕೊಳ್ಳುವರು ಇನ್ಸ್ಪೆಕ್ಟರ್ ಚೌಡಯ್ಯನವರು ಘಟದಾದ್ಯದಲ್ಲಿ ಪರಿಶ್ರಮ ಮಾಡಿದ್ದವರು ಅವರು ಒಳ್ಳೆಯ ರಸಿಕರು ಹನುಮಂತರಾವ್ ಶ್ರೀನಿವಾಸರಾವ್ ಈ ಅಣ್ಣ ತಮ್ಮಂದಿರು ಅಮಲ್ದಾರರಾಗಿದ್ದು ಅಸಿಸ್ಟೆಂಟ್ ಕಮಿಷನರ್ ಪದವಿಗೆ ಹತ್ತಿದ್ದವರು ಅವರಿಬ್ಬರು ಕಾವ್ಯ ಪುರಾಣಗಳಲ್ಲಿ ಆಸಕ್ತರಾಗಿದ್ದರು ನಾಗೇಶಾಯರು ಇತರರು ಸತ್ ಕಾವ್ಯಾಭಿಮಾನಿಗಳು ಭಾರತ ವಚನ ಪ್ರಾರಂಭ ಈ ರಸಿಕ ವರ್ಗವು ಆಫೀಸಿನಿಂದ ಮನೆಗೆ ಬಂದ ತರುವಾಯ ಬಟ್ಟೆ ಬದಲಾಯಿಸಿಕೊಂಡು ಒಂದೊಂದು ದಿನ ಒಬ್ಬೊಬ್ಬ ಮಿತ್ರರ ಮನೆಯಲ್ಲಿ ಸೇರುವ ವಾಡಿಕೆ ಮಾಡಿಕೊಂಡಿದ್ದರು ಆರ್ಕಾ ಶ್ರೀನಿವಾಸಾಚಾರ್ಯರ ರಸ್ತೆಯಲ್ಲಿ ಮೀ ಮೀರ್ಮಿರಾ ರಾಮರಾವ್ ಎಂಬುವರ ಮನೆಯಲ್ಲಿ ಹೆಚ್ ನಾಗೇಶ್ವರ ನಾಗೇಶ್ವರಾಯರಿದ್ದರು ಅಲ್ಲಿ ಈ ರಸಿಕ ವರ್ಗ ನಾನು ನೋಡಿದ್ದೇನೆ ವೆಂಕಟ ಕೃಷ್ಣಪ್ಪ ಹಾಡುವರು ಇನ್ನೊಬ್ಬರು ಯಾವುದಾದರೂ ಶ್ಲೋಕ ಹೇಳುವರು ಬಿಂದೂರಾಯರು ಭಾರತ ಮಾಡುವರು ಹಾಗೆ ಬಿಂದು ಪರಿಚಯ ನನಗೆ ಆಗಿರಲಿಲ್ಲ ಮಿತ್ರಗೋಷ್ಠಿಯ ವಿನೋದದಲ್ಲಿ ಪ್ರಾರಂಭವಾದದ್ದು ಬಿಂದೂರಾಯರ ಕ್ರಮೇಣ ಅದು ಅವರಿಗೆ ಸಂತೋಷದ ಕಾರ್ಯಕ್ರಮವಾಯಿತು ಆಮೇಲೆ ಅದು ನಿತ್ಯ ಪಾರಾಯಣವಾಯಿತು ಬರಬರುತ್ತಾ ಅದು ಜೀವನ ವ್ರತವಾಯಿತು ಹಾಗೆಯೇ ಅದು ಒಂದು ಲೋಕ ಸಮಾರಾಧನೆಯಾಯಿತು ಕಡೆಗೆ ಅದು ಜೀವನದ ಪರಮ ಸಿದ್ಧಿಯಾಯಿತು ವಿನೋದದಲ್ಲಿ ಪ್ರಾರಂಭವಾದ ಭಾರತ ವಾಚನ ಪರಮಾತ್ಮ ಸಂತೃಪ್ತಿಯಲ್ಲಿ ಪರ್ಯವಸಾನವಾಯಿತು ಸರಕಾರಿ ಉದ್ಯೋಗ ಬಿಂದು ರಾಯರು ಆಗ ಸೆಕ್ರೆಟರಿಯೇಟ್ನಲ್ಲಿ ಉದ್ಯೋಗದಲ್ಲಿದ್ದರು ಆ ಕಾಲದ ಫ್ಯಾಷನ್ ಮೇರೆಗೆ ಪೋಷಾಕು ಧರಿಸುತ್ತಿದ್ದರು ಭರ್ಜರಿ ಮೀಸೆ ಓಪನ್ ಕಾಲರ್ ಕೋಟು ನೆಕ್ ಟೈ ಪೈಜಾಮ ಮೊದಲಾದ ಆಡಂಬರಗಳೆಲ್ಲಾ ಇದ್ದವು ದರ್ಬಾರು ಟಿವಿಯ ಆಸಾಮಿ ಅವರ ಆಫೀಸಿನಲ್ಲಿ ಅವರ ಜರ್ಬುದಾರಿಯನ್ನು ಕುರಿತು ಕಂಡವರು ಮಾತನಾಡಿಕೊಳ್ಳುತ್ತಿದ್ದರು ಒಂದಾನೊಂದು ದಿನ ಅಸಿಸ್ಟೆಂಟ್ ಸೆಕ್ರೆಟರಿಯಾಗಿದ್ದ ದಿಸೋಜಾರವರಿಗೂ ಬಿಂದು ರಾಯರಿಗೂ ಮಾತುಕಂಚ ಬಿಸಿ ಬಿಸಿಯಾಗಿ ಬಿಂದೂರಾಯರು ಕುಸ್ಟಿಗೆ ಸಿದ್ಧರಾಗಿರುವಂತೆ ಕೋಟಿನ ತೋಳುಗಳನ್ನು ಮೇಲಕ್ಕೆತ್ತಿ ಮುಷ್ಟಿ ಮಾಡಿ ನಿಂತರು ಹೇಗೋ ಯಾರೋ ಸಮಾಧಾನ ಮಾಡಿದರು ಸ್ವಲ್ಪ ಕಾಲದ ಮೇಲೆ ಅವರನ್ನು ಮೈಸೂರಿನ ದಸರಾ ಎಕ್ಸಿಬಿಷನ್ ಆಫೀಸಿಗೆ ವರ್ಗ ಮಾಡಿದರು ಅಲ್ಲಿ ಅವರು ತೋರಿಸಿದ ದಕ್ಷತೆಯನ್ನು ಕಂಡು ಆಗ ಅಲ್ಲಿಯ ಸೆಕ್ರೆಟರಿಗಳಲ್ಲೊಬ್ಬರಾಗಿದ್ದ ಬಿ ಸೀತಾರಾಮಾಚಾರ್ಯರವರು ಬಿಂದೂರಾಯರನ್ನು ಕೃಷ್ಣರಾಜೇಂದ್ರ ಮಿನ್ಸ್ ಮೊದಲಾದ ಕಾರ್ಯ ಕಾರ್ಖಾನೆಗಳ ಕಾರ್ಯಾಲಯಕ್ಕೆ ಕರೆದುಕೊಂಡರು ಹೀಗೆ ಮೈಸೂರಿಗೆ ಹೋದ ಬಳಿಕ ಬಿಂದೂರಾಯರು ಭಾರತವಾಚನ ಪರಿಪಕ್ವವಾಗಿ ಕ್ರಮೇಣ ಅದೇವರ ಜೀವಿತ ಈ ಸಮಯದಲ್ಲಿ ವೆಂಕಟಯ್ಯನವರಿಗೂ ಬಿಂದೂರಾಯರಿಗೂ ಸ್ನೇಹ ಬೆಳೆಯಿತು ಪರಿಷತ್ತಿನಲ್ಲಿ ಗಮಕ ಪಾಠ ಸಾವಿರದ ಒಂಬೈನೂರ ಮೂವತ್ತ್ ಮೂರು ಮೂವತ್ನಾಕರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತಿಗೆ ಉಪಾಧ್ಯಕ್ಷನಾಗುವ ಜವಾಬ್ದಾರಿ ನನ್ನ ಬಂದಿತು ಆಗ ಪರಿಷತ್ತಿನಲ್ಲಿ ಭಾರತ ವಾಚನದ ಅಭ್ಯಾಸವನ್ನು ಪ್ರೋತ್ಸಾಹಪಡಿಸಬೇಕೆಂದು ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿ ಶ್ರೀನಿವಾಸಮೂರ್ತಿ ಮೊದಲಾದವರಿಗೂ ತೋರಿತ್ತು ಅವರೆಲ್ಲರ ಪ್ರಯತ್ನ ಅನುಮೋದನೆ ಅನುಮೋದನೆಗಳಿಂದ ಪರಿಷತ್ತಿನಲ್ಲಿ ಕಾವ್ಯವಾಚನದ ಅಥವಾ ಗಮಕ ಕಲೆಯ ಕ್ಲಾಸುಗಳನ್ನು ನಡೆಸತಕ್ಕದ್ದೆಂದು ಆ ಕೆಲಸವನ್ನು ಬಿಂದೂರಾಯರು ನಡೆಸಿಕೊಳ್ಳಬೇಕೆಂದು ತೀರ್ಮಾನವಾಯಿತು ಗಮನ್ ಕಲೆ ನನಗೆ ಬಾಲ್ಯದಿಂದ ಪ್ರಿಯವಾದದ್ದು ಮುಳಬಾಗಲು ಶ್ರೀನಿವಾಸಪುರ ಚಿಂತಾಮಣಿ ಮೊದಲಾದ ಊರುಗಳಲ್ಲಿ ಸಾಮಾನ್ಯವಾಗಿ ತೆಲುಗು ತೆಲುಗರಾದ ವೈಶ್ಯರು ವಾಚಕದ ಅಭ್ಯಾಸವನ್ನು ನಡೆಸುತ್ತಿದ್ದದನ್ನು ನಾನು ಕಂಡಿದ್ದೆ ಆಂಧ್ರ ಭಾಗವತ ಮನುಚರಿತ್ರೆ ಮೊದಲಾದ ಕಾವ್ಯಗಳನ್ನು ಒಬ್ಬ ವಿದ್ವಾಂಸನು ಹೇಳಿಕೊಡುತ್ತಿದ್ದ ಯಾವ ಯಾವ ಕಥಾ ಸನ್ನಿವೇಶಕ್ಕೆ ಯಾವ ಯಾವ ರಾಗ ಉಚಿತವಾದದ್ದು ಎಲ್ಲೆಲ್ಲಿ ರಾಗವನ್ನು ಹೇಗೆ ವಿನ್ಯಾಸ ಮಾಡತಕ್ಕದ್ದು ಉಚ್ಚಾರಣೆ ಯಾವ ಮಟ್ಟದಲ್ಲಿರಬೇಕಾದದ್ದು ಪದಗಳನ್ನು ಬಿಡಿಸುವುದು ಹೇಗೆ ಅವುಗಳ ಮೇಲೆ ಸ್ವರಭಾರವನ್ನು ಹಾಕುವುದು ಹೇಗೆ ಇದನ್ನೆಲ್ಲಾ ಆ ಪಂಡಿತನು ಕಲಿಸುತ್ತಿದ್ದನು ನನ್ನ ತಂದೆ ಒಳ್ಳೆಯ ವಾಚಿಕ ನೆಂದೆಂದೆನಿಸಿಕೊಂಡಿದ್ದರು ಹೀಗೆ ನನಗೆ ಒಳ್ಳೆಯ ಕಾವ್ಯವಾಚನ ವಿಷಯದಲ್ಲಿ ಉತ್ಸಾಹ ಬಿಂದೂರಾಯರಿಗೆ ಒಳ್ಳೆಯ ಶಿಷ್ಯ ಶಿಷ್ಯರು ದೊರೆತದ್ದು ಒಂದು ಭಾಗ್ಯ ಅದರಲ್ಲಿ ಮೊತ್ತ ಸಾರಿ ಸಾರಿ ಅವರಲ್ಲಿ ಶ್ರೀಮತಿ ಶಕುಂತಲಾಬಾಯಿ ಪಾಂಡುರಂಗರಾವ್ ಅವರು ಈಗಲೂ ತಮ್ಮ ಕಾವ್ಯ ವಾಚನದಿಂದ ಸಂತೋಷಪಡಿಸುತ್ತಿದ್ದಾರೆ ಪರಿಷತ್ತಿನಲ್ಲಿ ಗಮನ ತರಗತಿಗಳನ್ನು ನಡೆಸುತ್ತಿದ್ದ ಕಾಲದಲ್ಲಿಯೇ ಬಿಂದೂರಾಯರು ಬಹುಮಟ್ಟಿಗೆ ವಾನಪ್ರಸ್ಥ ಧರ್ಮವನ್ನು ಹಿಡಿದಿದ್ದರು ಒಪ್ಪತ್ತು ಊಟ ಅದು ಸ್ವಯಂಪಾಕ ಸ್ನಾನ ಸಂಧ್ಯಾ ವಂದನೆ ಅತಿಶಯವಾದ ಶ್ರದ್ಧೆ ಏಕಾದಶಿ ಮೊದಲಾದ ಹರಿದಿನಗಳಲ್ಲಿ ಸಂಪೂರ್ಣ ಉಪವಾಸ ಅವರ ತೊಂಬತ್ತರ ಸುಮಾರಿನಲ್ಲಿದ್ದಾಗ ಒಂದು ದಿನ ಕೇಳಿದೆ ವಾಚನವಾದ ಮೇಲೆ ಸ್ವಲ್ಪ ಆಹಾರ ತೆಗೆದುಕೊಳ್ಳಬಹುದಲ್ಲ ಎಂದು ಅವರು ಹೇಳಿದರು ದಿನಕ್ಕೆ ಒಂದು ಸಾರಿ ಊಟ ಬೆಳಿಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಒಂದಿಷ್ಟು ಅನ್ನಾಸಾರು ಮಾಡಿಕೊಳ್ಳುತ್ತೇನೆ ಕೊಂಚ ಪಲ್ಯವೋ ಉಪ್ಪಿನಕಾಯಿಯೋ ಇದ್ದರೆ ಆಗಬಹುದು ಸ್ವಲ್ಪ ಮಜ್ಜಿಗೆ ಆಮೇಲೆ ಆಯಾಸವಾಗಿದ್ದರೆ ಒಂದು ಬಟ್ಟಲು ನೀರು ಇಷ್ಟೇ ನನ್ನ ಪದ್ದತಿ ಸಂಜೆ ಎಲ್ಲಿಯಾದರೂ ಭಾರತ ವಾಚನವಾಗಿದ್ದರೆ ಅಲ್ಲಿ ಒಂದು ಲೋಟ ಹಾಲು ಕೊಟ್ಟರೆ ತೆಗೆದುಕೊಳ್ಳುವುದುಂಟು ಅಷ್ಟು ಹೊರತು ಯಾವ ಆಹಾರವೂ ನನಗೆ ಬೇಕಾಗುವುದಿಲ್ಲ ನಾನು ಆಗ ಅಂದುಕೊಂಡೆ ಇವರು ಇವತ್ತು ದೃಢಕಾಯರಾಗಿರುವುದಕ್ಕೆ ಈ ಲಗ್ವಾಶಿತ್ತೆಯೇ ನಿಯಮ ನಿಷ್ಠೆಯೇ ಮುಖ್ಯ ಕಾರಣ ಎಂದು ರಾಜೀನಾಮೆ ಬಿಂದು ರಾಯರು ಸರ್ಕಾರಿ ನೌಕರಿಯಿಂದ ಕಂಪನಿ ನೌಕರಿಗೆ ವರ್ಗಪಡಿಸಿಕೊಂಡ ಕಾಲದಲ್ಲಿ ನನಗೆ ಅವರ ಪರಿಚಯವಾಗಿತ್ತು ಅವರು ಹಾಗೆ ನೌಕರಿಯನ್ನು ಬದಲಾಯಿಸಿ ಬದಲಾಯಿಸಬೇಕೆಂದು ಪ್ರೋತ್ಸಾಹ ಕೊಟ್ಟವರಲ್ಲಿ ನಾನು ಒಬ್ಬ ಸೀತಾರಾಮಾಚಾರ್ಯರಿಗೂ ನನಗೂ ಹಾಗೆ ತುಂಬಾ ಸ್ನೇಹ ಬೆಳೆದಿತ್ತು ಬಿಂದು ಆ ಕಂಪನಿಗೆ ಒಳ್ಳೆಯ ಸಹಾಯಕರೆಂದು ಅಲ್ಲಿ ದೊರೆಯುವ ಮಾನಮರ್ಯಾದೆಗಳಿಂದ ಅವರು ಸಂತುಷ್ಟರಾದರೆಂದು ನಾನು ನಿರೀಕ್ಷಿಸಿಕೊಂಡಿದ್ದೆ ಒಂದೆರಡು ವರ್ಷ ಕಾಲ ಆ ಏರ್ಪಾಟು ತೃಪ್ತಿಕರವಾಗಿಯೇ ನಡೆಯಿತು ಆಮೇಲೆ ಬಿಂದು ಮಾತಿನಲ್ಲಿ ಆಗಾಗ ಅಸಂತೃಪ್ತಿಯ ಧ್ವನಿ ಹೊರಡುತ್ತಿತ್ತು ಒಂದು ಕಂಪನಿಯ ಕಾರ್ಯಾಲಯವೆಂದರೆ ಅಲ್ಲಿ ಯಜಮಾನರು ಅನೇಕ ರಾಗುವುದು ಸ್ವಾಭಾವಿಕ ಕೆಲಸ ಮಾಡುವ ಇವರ ಮಾತನ್ನು ಕೇಳಬೇಕು ಅವರ ಮಾತನ್ನು ಕೇಳಬೇಕು ಇದು ಬಿಂದೂರಾಯರಂತವರಿಗೆ ಸುಲಭವಲ್ಲ ಯಥಾರ್ಥವನ್ನು ಬಚ್ಚಿಡುವುದು ದಾಖಲೆಗಳನ್ನು ಬಿಟ್ಟು ಯಾರೋ ಹೇಳಿದಂತೆ ಲೆಕ್ಕಪತ್ರಗಳನ್ನು ಬರೆದಿಡುವುದು ಅವರ ಮನಸ್ಸಿಗೆ ಒಗ್ಗದ ಕೆಲಸ ಹೀಗಾಗಿ ಸುಮಾರು ಒಂದು ಒಂದು ವರ್ಷ ವರೆ ವರ್ಷ ಗೊಣಗಾಡುತ್ತಿದ್ದು ಯಾವುದೋ ಒಂದು ಕಟು ಸಂದರ್ಭ ಬಂದಾಗ ಬಿಂದು ರಾಯರು ಆ ಚಾಕರಿಗೆ ರಾಜೀನಾಮೆ ಕೊಟ್ಟರು ಮುಂದೆ ಜೀವನಕ್ಕೇನು ಉಪಾಯ ಎಂದು ಸ್ನೇಹಿತರು ಕೇಳಿದಾಗ ದ್ರೌಪದಿ ಶ್ರೀಕೃಷ್ಣನನ್ನು ಕುರಿತು ಹೇಳಿದ ಪದ್ಯವನ್ನು ಹೇಳಿ ಹರಿಯೇ ನಮಗೆ ಉಪಾಯ ಎಂದರು ಅನಂತರ ಐದಾರು ವರ್ಷ ಕಳೆದ ಬಳಿಕ ಅವರ ಕೈಯಿಂದ ತಮ್ಮ ಹಳೆಯ ಚಾಕರಿಗೆ ಸಲ್ಲಬೇಕಾಗಿದ್ದ ಪಿಂಚಣಿಗಾಗಿ ಸರ್ಕಾರಕ್ಕೆ ಬೇಡಿಕೆ ಪತ್ರವನ್ನು ಬರೆಯಲು ಬಹು ಒತ್ತಾಯ ಮಾಡಬೇಕಾಯಿತು ಮನಸ್ಸಿಲ್ಲದವರಾಗಿ ಅವರು ಪತ್ರ ಬರೆದರು ಸರಕಾರ ಕೊಂಚ ಪಿಂಚಣಿ ಮಂಜೂರು ಮಾಡಿತ್ತು ಅದು ಬಹು ಕೊಂಚದ್ದು ಉಪ್ಪಿಗಾದರೆ ಹುಳಸೆ ಹಣ್ಣಿಗಾಗದು ಹುಳಸೆ ಹಣ್ಣಿಗಾದರೆ ಉಪ್ಪಿಗಾಗದು ಬಿಂದೂರಾಯರು ತಮ್ಮ ಹಣಕಾಸಿನ ಸ್ಥಿತಿಯನ್ನು ಯಾರಿಗೂ ಎಂದು ತಿಳಿಯ ಅವರು ಯಾರಲ್ಲಿಯೂ ಒಂದು ದಿನವೂ ಒಂದು ಕ್ಷಣವೂ ತಮ್ಮ ಹಣಕಾಸಿನ ಸಂದರ್ಭವನ್ನು ಸೂಚಿಸಿದವರು ಕೂಡ ಅಲ್ಲ ಅವರು ಸಂತೋಷವಾಗಿದ್ದನ್ನು ಅವರ ನಗುವನ್ನು ಅವರ ಸರಸತೆಯನ್ನು ನೋಡಿದವರಿಗೆ ಅವರಿಗೆ ಯಾವ ಕೊರತೆಯೂ ಇಲ್ಲವೆನಿಸುತ್ತಿತ್ತು ಅವರಿಗೆ ಕೊರತೆ ಇದ್ದದ್ದು ನಿಜ ಆದರೆ ಅದನ್ನು ಅವರು ಅನುಭವಿಸಿದಂತೆ ಎಂದು ತೋರಲಿಲ್ಲ ಎಷ್ಟೋ ವರ್ಷಗಳ ಹಿಂದೆ ಅವರಿಗೆ ಪತ್ನಿವಿಯೋಗವಾಗಿತ್ತು ಅವರ ಹೆಣ್ಣು ಬೇರೆ ಕಡೆ ಗಂಡಂದಿರೊಡನೆ ವಿಹಿತ ರೀತಿಯಲ್ಲಿದ್ದರು ಬಿಂದೂರಾಯರಿಗೆ ಗಂಡು ಸಂತಾನವಿರಲಿಲ್ಲ ಅವರ ತಮ್ಮಂದಿರು ತೀರಿಕೊಂಡಿದ್ದರಿಂದ ಆ ದೊಡ್ಡ ಕುಟುಂಬವನ್ನು ಇವರೇ ನಿರ್ವಹಿಸುತ್ತಿದ್ದರು ಅವರು ಎಷ್ಟು ತೀವ್ರವಾದ ಕಷ್ಟು ನಿಷ್ಠುರಗಳನ್ನು ಎಷ್ಟು ದೀರ್ಘಕಾಲ ಸಹಿಸಿರಬಹುದೆಂಬುದರ ಕಲ್ಪನೆ ಈಗ ಅವರು ಇಹವನ್ನು ಬಿಟ್ಟು ತೆರಳಿದ ಮೇಲೆ ನನ್ನ ಮನಸ್ಸಿಗಾಗುತ್ತಿದೆ ಶ್ರೀರಾಮಕೃಷ್ಣರ ಒಂದು ಕಥೆ ಬಿಂದೂರಾಯರನ್ನು ನೆನೆದಾಗಲೆಲ್ಲ ಭಗವಾನ್ ರಾಮಕೃಷ್ಣ ಪರಮಹಂಸರು ಹೇಳುತ್ತಿದ್ದ ಕಥೆ ನನಗೆ ಜ್ಞಾಪಕಕ್ಕೆ ಬರುತ್ತದೆ ಒಬ್ಬ ವಿದ್ವಾಂಸನು ಒಬ್ಬಾನೊಬ್ಬ ರಾಜನಲ್ಲಿಗೆ ಯಾಚಕನಾಗಿ ಹೋದ ರಾಜ ಕೇಳಿದ ನೀವು ಯಾವ ಶಾಸ್ತ್ರದಲ್ಲಿ ಪಂಡಿತರು ನಾನು ಶ್ರೀಮದ್ ಭಾಗವತ ಪುರಾಣ ಹೇಳತಕ್ಕವನು ಹಾಗೆಯೇ ಬಹು ಸಂತೋಷ ಭಾಗವತ ಪುರಾಣ ಕೇಳಲು ನನಗೆ ತುಂಬಾ ಕುತೂಹಲ ಉಂಟು ಆದರೆ ಆ ದರೆ ನನಗೆ ಈ ಆದರೆ ನನಗೆ ಇವತ್ತು ಬಿಡುವಿಲ್ಲ ಮುಂದಿನ ಶನಿವಾರ ತಾವು ಬಂದರೆ ಕುಳಿತು ಕೇಳಿಯೇನು ಬ್ರಾಹ್ಮಣಿಗೂ ಬ್ರಾಹ್ಮಣನಿಗೂ ಸಂತೋಷವಾಯಿತು ಗೊತ್ತಾಗಿದ್ದ ಶನಿವಾರ ಅರೆಮನೆಗೆ ಹೋದ ಆಗ ಅಲ್ಲಿದ್ದ ಚಾರ್ಯರು ಸ್ವಾಮಿ ಇಂದು ದೊರೆಗಳು ಏನೋ ದೇಹಾಲಾಸ್ಯದಿಂದ ತಮ್ಮನ್ನು ನೋಡಲು ಆಗಲಾರದು ಮುಂದಿನ ಶನಿವಾರ ದಯಮಾಡಿಸೋಣವಾಗಲಿ ಎಂದರು ಇನ್ನೊಂದು ಶನಿವಾರವೂ ಮತ್ತೊಂದು ಶನಿವಾರವೂ ಹೀಗೆಯೇ ಕಳೆಯಿತು ಯಾವುದೋ ಕಾರಣದಿಂದ ರಾಜನು ಯಾಚಕನನ್ನು ಕಾಣಲಿಲ್ಲ ಆರನೆಯ ಶನಿವಾರ ರಾಜನು ಬಿಡುವು ಮಾಡಿಕೊಂಡು ಪುರಾಣ ಕೇಳಲು ಸಿದ್ಧನಾಗಿ ಕುಳಿತಿದ್ದ ಅಂದು ಪೌರಾಣಿಕ ಬರಲಿಲ್ಲ ರಾಜನಿಗೆ ಅದು ಸೋಜಿಕವೆನಿಸಿತು ಕಾರಣವೇನೆಂದು ವಿಚಾರಿಸುವುದಕ್ಕಾಗಿ ಸೇಖರನ್ನು ಕಳುಹಿಸಿದ ಆ ಬ್ರಾಹ್ಮಣ ಬರುವ ಮರ್ಜಿಯಲ್ಲಿಲ್ಲ ಎಂದು ಅವರು ಪ್ರತ್ಯುತ್ತರ ತಂದರು ಆಗ ರಾಜ ತಾನೇ ಆ ಬ್ರಾಹ್ಮಣನನ್ನು ಕಂಡು ವಿಚಾರಿಸಬೇಕೆಂದು ಆತನಿದ್ದ ಕಡೆಗೆ ಹೋಗಿ ನೋಡಿದ ಆ ಬ್ರಾಹ್ಮಣ ಗ್ರಂಥದಲ್ಲಿ ಮಗ್ನನಾಗಿ ಕುಳಿತಿದ್ದ ರಾಜ ಕೇಳಿದ ಪಂಡಿತರೇ ಇಂದು ನಾನು ತಮ್ಮ ಪುರಾಣ ಕೇಳುವ ಕುತೂಹಲದಿಂದ ಬಂದಿದ್ದೇನೆ ತಾವು ನನ್ನ ಮನೆಗೆ ಬ್ರಾಹ್ಮಣ ಮಹಾಸ್ವಾಮಿ ನನಗೆ ಈಗ ಯಾಚನೆಯ ಹಂಬಲ ಬಿಟ್ಟು ಹೋಗಿದೆ ಅದೇಕೆ ತಾವು ಮೊದಲ ದಿವಸ ಹೇಳಿದಿರಿ ತಮಗೆ ಭಾಗವತದಲ್ಲಿ ಕುತೂಹಲವೆಂದು ಅದಕ್ಕಾಗಿ ನಾನು ಆ ಗ್ರಂಥವನ್ನು ವಿಶೇಷವಾದ ಆಸಕ್ತಿಯಿಂದ ನಾಲ್ಕಾರು ಸಾರಿ ಓದಿದೆ ನೀವು ಏನು ಪ್ರಶ್ನೆ ಕೇಳಬಹುದು ಅದಕ್ಕೆ ಸಮಂಜಸವಾದ ಉತ್ತರವನ್ನು ಓದಿದೆ ಓದುತ್ತಾ ಓದುತ್ತಾ ಹೊಸ ಹೊಸ ಸರಸ್ಯಗಳನ್ನು ಗ್ರಂಥಗಳಲ್ಲಿ ಕಂಡೆ ಈಗ ನನಗೆ ಈ ಭಾಗವತ ರಸಾಯನಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲವೆಂದು ದೃಢಪಟ್ಟಿದೆ ಆದ್ದರಿಂದ ಯಾವ ಅಪೇಕ್ಷೆಯೂ ಈಗ ಇಲ್ಲ ತಾವು ಸಾವಕಾಶ ಮಾಡಿದ್ದರಿಂದ ನನಗೆ ಮಹೋಪಕಾರವಾಯಿತು ನಾನು ಧನ್ಯನಾದೆ ಹೀಗಾಯಿತು ಬಿಂದು ರಾಯರಿಗೆ ನಮ್ಮ ಜನರ ಔದಾರ್ಯ ನಮ್ಮ ಮಹಾಜನರ ಔದಾರ್ಯವನ್ನು ಕುರಿತು ಒಂದು ಸಂಕೋಚದ ಮಾತನಾಡಬೇಕಾಗಿದೆ ನೂರಾರು ಊರುಗಳವರು ಬಿಂಡೂರಾಯರನ್ನು ಮೆಚ್ಚಿಕೊಂಡು ಆಧರಿಸಿದರು ಹುಬ್ಬಳ್ಳಿ ಧಾರವಾಡ ಗದಗು ಬೆಳಗಾವಿ ಬೆಂಗಳೂರು ಮೈಸೂರು ಬೊಂಬಾಯಿ ಹೀಗೆ ಎಷ್ಟೋ ದೊಡ್ಡ ದೊಡ್ಡ ಪಟ್ಟಣಗಳವರು ಭಾರತ ವಾಚನಕ್ಕಾಗಿ ಅವರನ್ನು ಕರೆಸಿಕೊಂಡರು ಅವರು ಸಂತೋಷದಿಂದ ಹಾಗೆ ಹೋಗಿ ನಾಲ್ಕಾರು ಭಾರತ ವಾಚನ ಮಾಡಿ ಬಂದರು ಅವರಿಗೆ ಕೊಟ್ಟ ಪುರಸ್ಕಾರ ಎಂಥದಿರಬಹುದು ಕೆಲವು ಕಡೆ ಪ್ರಯಾಣದ ವೆಚ್ಚ ಕೊಟ್ಟಿರಬಹುದು ಸ್ವಯಂ ಪಾಕದ ಕೊಟ್ಟಿರಬಹುದು ಅಲ್ಲಲ್ಲಿ ಒಂದು ಲೋಟ ಹಾಲು ಕೊಟ್ಟಿರಬಹುದು ಅವರ ಕಿವಿಗಳೆರಡು ತುಂಬಿ ಅಹ್ ಮೇಲೊಳ್ಳೆ ಅರಿಯುವಂತೆ ಹೊಗಳಿರಬಹುದು ಹೊಗಳಿಕೆಯು ಅನ್ನಕ್ಕೆ ಪ್ರತಿನಿಧಿಯಲ್ಲವೆಂಬುದನ್ನು ನಮ್ಮ ಜನ ಮರೆತಿದ್ದಾರೆ ಸಂಗೀತಗಾರರಿಗೂ ನರ್ತಕರಿಗೂ ನಗದು ಸಂಭಾವನೆ ಸಲ್ಲಿಸುವಂತೆ ಗಮಕಿಗೆ ಏಕೆ ಸಲ್ಲಿಸಕೂಡದು ಇದರಲ್ಲಿ ಬಿಂದೂರಾಯರ ಲೋಪವೂ ಅವರು ಶುದ್ಧ ಲೌಕಿಕರಾಗಿ ಹುಟ್ಟಿದವರು ಸರ್ಕಾರಿ ಚಾಕರಿಯಲ್ಲಿ ಬೆಳೆದವರು ಆದ್ದರಿಂದ ಮಂಗಳಾರ್ತಿ ತಟಿಯನ್ನು ಪ್ರದಕ್ಷಿಣೆ ಮಾಡಿಸುವ ಕಲೆ ಅವರಿಗೆ ಬರಲಿಲ್ಲ ಹೀಗಾಗಿ ಅವರ ಧನ ಸಂಪಾದನೆ ಕಡೆಕಡೆಯ ಕಾಲದಲ್ಲಿ ಶೂನ್ಯವೇ ಎಂದು ಹೇಳಬೇಕು ಆದರೆ ಇದು ಯಾವ ಹೊರ ಮನುಷ್ಯನಿಗೂ ತಿಳಿದು ಬಂದದಲ್ಲ ವಿನಾದೈನೇನ ಜೀವನ ಎಂಬ ವ್ರತದಿಂದ ಅವರು ತಪ್ಪಲಿಲ್ಲ ಕರ್ನಾಟಕ ಏಕೀಕರಣವಾದ ಮೇಲೂ ತರ ಸರ್ಕಾರಕ್ಕೆ ಅವರ ವಿಷಯ ಹೆಚ್ಚಾಗಿ ತಿಳಿದು ಬಂದಂತಿಲ್ಲ ಕಡೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಎಂದು ಏನೋ ಬಹುಮಾನ ದೊರೆಯುತ್ತಂತೆ ಈ ಬಹುಮಾನವನ್ನು ಪಡೆಯುವುದಕ್ಕಾಗಿ ಅವರು ಬೆಂಗಳೂರಿಗೆ ಬಂದಿದ್ದರಂತೆ ಪ್ರಯಾಣದ ವೆಚ್ಚವನ್ನು ಸರ್ಕಾರ ಕೊಟ್ಟಿತೆಂದು ನಾನು ನಂಬಿಕೊಂಡಿದ್ದೇನೆ ಇನ್ನೇನನ್ನು ಕೊಟ್ಟಿತೋ ನನಗೆ ತಿಳಿದಿಲ್ಲ ನಗದು ಏನನ್ನು ಕೊಟ್ಟಂತೆ ನನಗೆ ವರ್ತಮಾನ ಬಂದಿಲ್ಲ ಸರ್ಕಾರದ ಕಲಾ ಪ್ರೋತ್ಸಾಹ ಇನ್ನೊಂದು ವಾಸ್ತವಿಕ ಸಂಗತಿಯನ್ನು ಮಹಾಜನರ ತಿಳುವಳಿಕೆಗೆ ತರಬೇಕೆಂದು ನನಗನ್ನಿಸುತ್ತದೆ ಇಂಡಿಯಾ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ರಚನೆಯಾದ ಸರಕಾರದ ಒಬ್ಬ ಮಂತ್ರಿಗಳು ಬೆಂಗಳೂರಿಗೆ ದಯಮಾಡಿಸಿದ್ದರು ಈ ಬಡವನ ಮನೆಗೂ ಭೇಟಿ ಕೊಟ್ಟರು ಆಗ ನಾನು ಅವರಲ್ಲಿ ಬೇಡಿದೆ ಹೀಗೆ ಸ್ವಾಮಿ ದೇಶಕ್ಕೆ ಸ್ವಾತಂತ್ರ್ಯವಾಯಿತು ಕರ್ನಾಟಕ ಏಕೀಕೃತವಾಗುವಂತಿದೆ ಈಗ ಕರ್ನಾಟಕ ಸಂಸ್ಕೃತಿಯ ಪುರಾಭಿವೃದ್ಧಿಗೆ ಅವಶ್ಯವಾಗಿ ನಡೆಯಬೇಕಾದ ಒಂದು ಕಾರ್ಯವನ್ನು ತಮ್ಮಲ್ಲಿ ಭಿನಯಿಸಬೇಕೆಂದಿದ್ದೇನೆ ಲಾಲಿಸಬೇಕು ಕರ್ನಾಟಕ ಸಂಸ್ಕೃತಿಗೆ ರಕ್ಷಣಾ ಪ್ರಾಯರಾಗಿರುವ ಇಬ್ಬರು ಮಹನೀಯರು ಈಗ ಮಧುಕರಾಗಿದ್ದಾರೆ ವಿದ್ವಾನ್ ಕೆ ವಾಸುದೇವಾಚಾರ್ಯರಿಗೆ ವರ್ಷ ತೊಂಬತ್ತಾಯ್ತು ಎಸ್ ಜಿ ಬಿಂದೂರಾಯರಿಗೆ ವರ್ಷ ಎಂಬತ್ತಾಯ್ತು ಇಬ್ಬರಿಗೂ ಧ್ವನಿ ಕುಗ್ಗಿದೆ ಸಂಗೀತವಾಗಲಿ ಕಾವ್ಯ ವಾಚನವಾಗಲಿ ಸೊಗೈಸುವುದು ಕಂಟ ಸಂಪತ್ತಿನಿಂದ ಹೀಗೆ ಇಷ್ಟು ಕುಗ್ಗಿದರೂ ಈ ಇಬ್ಬರು ಕರ್ನಾಟಕ ವಿದ್ವಾಂಸರ ಗಾನ ರೀತಿಯು ಇನ್ನು ಕಾಂತಿ ಕುಂದದೆ ಇವೆ ಅವು ಇನ್ನು ಬಹುಕಾಲ ಹಾಗೆ ಉಳಿಯಲಾರವು ಆದ್ದರಿಂದ ವಾಸುದೇವಾಚಾರ್ಯರ ಗಾನವನ್ನು ಶೈಲಿಯನ್ನು ಕೊಂಚ ಮಟ್ಟಿಗಾದರೂ ನಾವು ದಾಖಲೆ ಮಾಡಿಟ್ಟರೆ ಉತ್ತರೋತ್ತರ ಬರುವ ಗಾನಾಭ್ಯಾಸಿಗಳಿಗೆ ಅದು ಕೊಂಚ ಮಾತ್ರವಾದರೂ ಮೇಲ್ಪಂಥಿಯಾಗಿದ್ದಿತ್ತು ಹಾಗೆಯೇ ಬಿಂದೂರಾಯರ ಕಾವ್ಯವಾಚನ ಅವರು ಹಾಡಿದ ಕೆಲವು ಪದ್ಯಗಳನ್ನಾದರೂ ನಾವು ಸ್ಥಾಯಿಯಾಗಿ ದಾಖಲೆ ಮಾಡಿಟ್ಟರೆ ಅದು ಮುಂದೆ ಬರುವ ಕಾವ್ಯವಾಚಕರಿಗೆ ಮೇಲ್ಪಂಥಿಯಾಗಿದ್ದೀವಿ ಹೀಗೆ ದಾಖಲೆ ಮಾಡಿಸಿದ ಸರ್ಕಾರದವರು ಆ ವಿದ್ವಾಂಸರ ಬಳಿ ಬಂದು ಟ್ರೇಪ್ ರೆಕಾರ್ಡರ್ ಯಂತ್ರವನ್ನು ಮತ್ತೊಬ್ಬರ ಬಳಿ ಇನ್ನೊಂದು ಯಂತ್ರವನ್ನು ಇರಿಸುವುದಾದರೆ ಈ ವಿದ್ವಾಂಸರು ದಾಖಲೆ ಯಂತ್ರದ ಪಾತ್ರದೊಳಕ್ಕೆ ಹಾಡಲು ಅನುಕೂಲಿಸುತ್ತದೆ ಸಂಗೀತಗಾರರಿಗೆ ಆಗಲಿ ಕಾವ್ಯವಾಚಕರಿಗೆ ಆಗಲಿ ಒಳ್ಳೆಯ ದಾಟಿ ಯಾವಾಗ ಆಗಬರುವುದಿಲ್ಲ ಅವರ ಕಂಠ ನೆನೆಸಿಕೊಂಡಾಗ ಸಿದ್ಧವಾಗುವುದಿಲ್ಲ ಆದ್ದರಿಂದ ಬಳಿ ಯಂತ್ರ ಸಿದ್ಧವಾಗಿದ್ದರೆ ಅವರಿಗೆ ಯಾವಾಗ ಮನಸ್ಸು ಬರುತ್ತದೋ ಯಾವಾಗ ರಾಗದ ಕಾವು ಯಾವಾಗ ಕಂಠ ಶುದ್ಧವಾಗಿರುತ್ತದೆಯೋ ಆಗ ಅವರು ಹಾಡಿ ದಾಖಲೆ ಮಾಡಿಸುವುದು ಸಾಧ್ಯವಾಗುತ್ತದೆ ಎಷ್ಟೋ ಸಾರಿ ಗಾಯಕನ ಏಕಾಂತದಲ್ಲಿ ಕುಳಿತಾಗ ಆತನಿಗೆ ಭಾವಾವೇಶ್ ಭಾವಾವೇಶ ಬರುತ್ತದೆ ರಾತ್ರಿ ಹತ್ತು ಗಂಟೆಯಲ್ಲಿ ಬೆಳಗಿನ ಜಾವ ಮೂರು ಗಂಟೆಗೆ ಅವನಿಗೆ ತಿಳಿಯದಂತೆ ರಾಗವೇಶ ಬರುತ್ತದೆ ಮಹಾ ಮಹಾ ವಿದ್ವಾಂಸರಿಗೆ ಹೀಗಾಗುವುದನ್ನು ನಾನು ಬಲ್ಲೆ ರಾಜಕೀಯದಲ್ಲಿರುವ ತಮ್ಮ ನಮ್ಮಂತವರಿಗೆ ಭಾಷಣಗಳು ಇಷ್ಟಪಟ್ಟಾಗ ಬರುತ್ತವೆ ಎಷ್ಟು ಬೇಕೆಂದರೆ ಎಷ್ಟು ಬರುತ್ತವೆ ಕಲೆಯ ವಿಚಾರ ಹಾಗಲ್ಲ ಕಲಾಮೃತಕ್ಕೆ ತಾನಾಗಿ ಒಲಿದು ಬರಬೇಕು ಬಂದಾಗದನ್ನು ಜಾಗ್ರತೆ ಕಂಡುಕೊಳ್ಳುವವನು ಭಾಗ್ಯಶಾಲಿ ನಾನು ಕೇಳಿರುವುದರಲ್ಲಿ ಟೇಪ್ ರೆಕಾರ್ಡರ್ ಯಂತ್ರ ಸುಮಾರು ಎರಡೂವರೆ ಮೂರು ಸಾವಿರ ರೂಪಾಯಿಗಳಿಗೆ ಸಿಕ್ಕುತ್ತದಂತೆ ಎರಡು ಯಂತ್ರಗಳಿಗೆ ಒಟ್ಟು ಆರು ಖರ್ಚಾಗಬಹುದು ಮೇಲು ಖರ್ಚು ನಾಲ್ಕು ಸಾವಿರವೆಂದಿಟ್ಟುಕೊಂಡರು ಸರ್ಕಾರ ಹತ್ತು ಸಾವಿರ ರೂಪಾಯಿ ಮಂಜೂರು ಮಾಡುವುದಾದರೆ ವಾಸುದೇವಾಚಾರ್ಯರ ಗಾನ ಸೌಂದರ್ಯವನ್ನು ಬಿಂದೂರಾಯರ ಕಾವ್ಯವಚನ ಸೌಂದರ್ಯವನ್ನು ನಮ್ಮ ಜನಕ್ಕೆ ಉಳಿಸಿದಂತಾಗುತ್ತದೆ ಮಂತ್ರಿವರ್ಯರು ಈ ಬಿನಹವನ್ನು ಲಾಲಿಸಿ ಆಲೋಚಿಸುವುದಾಗಿ ಭರವಸೆ ಹೇಳಿದರು ಕೆಳ ದಿನಗಳಾದ ಮೇಲೆ ದೆಹಲಿಯಿಂದ ನನಗೆ ಪತ್ರ ಬರೆದು ನನ್ನ ಸಲಹೆಯನ್ನು ತಾವು ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಿಳಿಸಿರುವಂತೆಯೂ ಮುಂದಿನ ವಿಚಾರವನ್ನು ಮೈಸೂರಿನ ಮುಖ್ಯಮಂತ್ರಿಗಳು ನಡೆಸಬಹುದು ನಡೆಸಬಹುದೆಂದು ಅಪರಣೆಗೊಳಿಸಿದರು ನನ್ನ ಬಿನಹ ಫಲಕ ಫಲಗಾಣಲಿ ಸರಕಾರವೆಂಬುದು ಮಹಾ ವ್ಯಾಪಾರ ಮಂತ್ರಿಗಳಿಗೆ ಎಷ್ಟೋ ಕಷ್ಟಗಳಿರಬಹುದು ಸಿಕ್ಕುಗಳಿರಬಹುದು ತಡಕುಗಳಿರಬಹುದು ನಾನು ಸರ್ಕಾರವನ್ನು ಕಾಣದವನಾದದ್ದರಿಂದ ಅದಕ್ಕಿರುವ ಕಷ್ಟಗಳನ್ನು ತಿಳಿಯದೆ ನಾನು ಅಪೇಕ್ಷ ಆಕ್ಷೇಪಣೆ ಮಾಡಬಾರದು ಬಿಂದೂರಾಯರಂತ ಅಪೂರ್ವ ಕಲಾ ಪ್ರವೀಣರು ತಮ್ಮ ಕಲಾ ಪ್ರತಿಭೆಯ ಗುರುತನ್ನು ಲವಲೇಶವಾಗಿಯಾದರೂ ಹಿಂದೆ ಬಿಡದೆ ಕಣ್ಣು ಮುಚ್ಚಿಕೊಳ್ಳಬೇಕಾಯಿತಲ್ಲ ಎಂಬುದು ನನ್ನ ಕೊರತೆ ಈಗ ಸರಕಾರ ಹಣ ಕೊಡಬಹುದು ಮಹಾಜನ ಚಂದ ಎತ್ತಬಹುದು ಬಿಂದು ಹಿಂದಕ್ಕೆ ತರಲಾದೀತೋ ಅಂಥ ಸಂಪನ್ನವಾದ ಶಾರೀರವನ್ನು ಗಮಕದಾಟಿಯನ್ನು ಹಿಂದಕ್ಕೆ ತರಲಾದೀತೋ ವಿಚಾರ ಮಾಡೋಣವಾಗಲಿ